ರಾಜ್ಯ ದುರಂದರ ಸರ್ ಕೆ ಶೇಷಾದ್ರಿ ಅಯ್ಯರ್ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಮದ್ರಾಸಿನವರೇ ಪಾಲ್ಘಾಟ್ ಕಡೆಯವರು ಆದರೆ ಬ್ರಿಟಿಷ್ ಅಧಿಕಾರಿಗಳು ಕರೆಸಿಕೊಂಡವರಲ್ಲ ಶೇಷಾದ್ರಿ ಅಯ್ಯರ್ ಅವರನ್ನು ಕರೆತಂದವರು ರಂಗಾಚಾರ್ಯರೆಂದು ನಾನು ಕೇಳಿದ್ದೇನೆ ರಂಗಾಚಾರ್ಯರು ಮದ್ರಾಸಿನ ಸರ್ವೀಸಿನಲ್ಲಿದ್ದಾಗ ಕೊಯಮತ್ತೂರು ವಯನಾಡು ಪಾಲ್ಘಾಟ್ ಮುಂತಾದ ಸ್ಥಳಗಳಿಗೆ ಸರಕಾರಿ ಕೆಲಸಕ್ಕಾಗಿ ಹೋಗಿ ಬರಬೇಕಾದ ಸಂದರ್ಭ ಬರುತ್ತಿತ್ತು ಅಂತ ಸಂದರ್ಭದಲ್ಲಿ ಅವರಿಗೆ ಶೇಷಾದ್ರಿ ಅಯ್ಯರ್ ಅವರ ಕುಟುಂಬದ ಪರಿಚಯವಾಗಿ ಶೇಷಾದ್ರಿ ಒಳ್ಳೆಯ ಮೇದಾವಿ ಎಂಬ ತಿಳುವಳಿಕೆಯುಂಟಾಗಿತ್ತು ತಮಗೆ ಸಹಾಯ ಮಾಡಲು ಸಮರ್ಥರಾಗಿಯೂ ಸ್ನೇಹನಿಷ್ಠರಾಗಿಯೂ ಇದ್ದ ಜನ ಅವರು ಶೇಷಾದ್ರಿಯನ್ನು ಆರಿಸಿಕೊಂಡರು ದರ್ಪಶೀಲತೆ ಶೇಷಾದ್ರಿ ಅಯ್ಯರ್ ಅವರನ್ನು ನಾನು ಕಂಡವನಲ್ಲ ನನ್ನ ಹಿರಿಯ ಬಂಧುಗಳು ಬಂಧುಗಳೊಬ್ಬರು ಅವರನ್ನು ದೂರದಿಂದ ಕಂಡಿದ್ದರಂತೆ ದೂರದಿಂದ ನನ್ನ ಬಂಧುಗಳು ಶೇಕ್ ದಾರಿ ಕೆಲಸ ಮಾಡಿ ಪೆನ್ಷನ್ ತೆಗೆದುಕೊಳ್ಳುತ್ತಿದ್ದವರು ಅವರು ಏನು ಮಹಾನ್ ಭಾವನಪ್ಪ ಎಂತ ಮಹಾಪುರುಷ ಹಣೆಯ ತುಂಬಾ ವಿಭೂತಿ ಕರನೆಯ ಮೈಬಣ್ಣಕ್ಕೂ ಆ ಬಿಡಿಯ ವಿಭೂತಿಗೂ ಎಷ್ಟೋ ಹೊಂದಿಕೆ ಆಳು ಕೈಯುದ್ದದ ಮನುಷ್ಯ ಏನು ಟಿವಿಯಿಂದ ನಡೆಯುತ್ತಾನೆ ಎಂದು ಕೊಂಡಾಡಿದರು ನಾನು ಕೇಳಿದೆ ಅವರು ಏನು ಹೇಳಿದರು ಏನೋ ಹೇಳಿದರು ಯಾರಿಗೋ ಹೇಳಿದರು ಯಾರೋ ನಾಲ್ಕೈದು ಮಂದಿ ಬಾರಿ ಬಾರಿ ಜನ ಇದ್ದರು ಅವರು ಮಾತನಾಡಿದ್ದು ನನಗೆ ಕೇಳಿಸುತ್ತದೆಯೇ ನೀವೆಲ್ಲಿದ್ದೀರಿ ನಾನು ಕಾಂಪೌಂಡ್ ಗೋಡೆಯಿಂದ ಹತ್ತು ಹದಿನೈದು ಗಜ ದೂರದಲ್ಲಿದ್ದೆ ಆ ಕಾಂಪೌಂಡಿನೊಳಗೆ ಹೋಗುವವರಾರಯ್ಯ ಹುಲಿಯಿದ್ದ ಹಾಕಿದ್ದಾನೆ ಅದೇನು ದರ್ಪ ದರವಾಗ ದರವಾಲಿ ಹಾಕಿದ ಜವಾನರು ನಾವು ಹತ್ತಿರ ಹೋಗುವುದಕ್ಕೆ ಅವಕಾಶ ಕೊಡುತ್ತಾರೆಯೇ ನೀವು ಹೋಗಿದ್ದದ್ದು ಯಾಕೆ ಅವರು ಎಲ್ಲರೂ ಹೇಳುತ್ತಾರಲ್ಲಪ್ಪ ಆತ ಮಹಾನುಭಾವ ಅಂತ ಆತ ಹೇಗಿರುತ್ತಾನೋ ನೋಡೋಣವೆಂದು ಹೋದೆ ನಾನು ಇದ್ದ ಕಡೆಯಿಂದಲೇ ಕೈಮುಗಿದೆ ಅದು ಆತನಿಗೆ ಕಾಣಿಸುತ್ತೋ ಇಲ್ಲವೋ ನನ್ನ ಮನಸ್ಸಿಗೆ ತೃಪ್ತಿಯಾಯಿತು ಡೆಪ್ಯೂಟಿ ಕಮಿಷನರುಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ದೂರ ದೂರ ನಿಂತಿದ್ದರು ಅಂತಾದರಲ್ಲಿ ನನ್ನದೇನು ಮಹ ಈ ಮೇಲಣ ಸಂಭಾಷಣೆ ತೋರಿಸುತ್ತದೆ ಸಾಮಾನ್ಯ ಜನಕ್ಕೆ ಶೇಷಾದ್ರಿ ಅಯ್ಯರ್ ಅವರ ವಿಷಯದಲ್ಲಿದ್ದ ಅಭಿಪ್ರಾಯವನ್ನು ಅವರು ಮಹಾಶಕ್ತರು ದರ್ಪಶೀಲರು ಎಂಬುದು ಅದರ ತಾತ್ಪರ್ಯ ಅದು ಸರಿಯಾದ ಗುಣಗ್ರಹಣವೆಂದೇ ಅವರ ಕಾಗದ ನೋಡಿದವರಿಗೂ ಅನ್ನಿಸುತ್ತದೆ ಕಾಗದಗಳ ವಿಲೇವಾರಿ ಶೇಷಾದ್ರಿ ಅವರ ಕೈ ಬರಹ ಓದಲು ಕಷ್ಟವಲ್ಲ ಅವರ ವಾಕ್ಯ ರಚನೆಯೂ ಸರಳವಾದದ್ದು ಹಾಳೆಯಲ್ಲಿ ಒಂದು ಚಿತ್ತು ಇರುತ್ತಿರಲಿಲ್ಲ ಸರಕಾರ ಹೊರಡಿಸಬೇಕಾಗಿದ್ದ ಹುಕುಮಗಳನ್ನು ಅವರೇ ಸ್ವಹಸ್ತದಿಂದ ಮೊದಲಿನಿಂದ ಕಡೆಯವರೆಗೂ ಬರೆದು ಸೆಕ್ರೆಟರಿ ಅವರಿಗೆ ಸಹಿ ಹಾಕುವ ಕೆಲಸವನ್ನು ಮಾತ್ರ ಬಿಟ್ಟಿರುತ್ತಿದ್ದರು ಆದರೆ ಹತ್ತಾರು ಕಾಗದಗಳನ್ನು ತಿಂಗಳಗಟ್ಟಲೆ ಫೈಸಲಾತಿಗಾಗಿ ಇರಿಸಿಕೊಂಡಿರುತ್ತಿದ್ದರು ಅವರ ಮನಸ್ಸು ಹೆಸರಘಟ್ಟ ಮಾರಿಕಣಿವೆ ಶಿವನ ಸಮುದ್ರ ಇಂಥ ಕೆರೆ ನಿರ್ಮಾಣ ವಿದ್ಯುಚ್ಛಕ್ತಿಯ ಏರ್ಪಾಟು ರೈಲು ಬಡಾವಣೆ ಬ್ರಿ ಬ್ರಿಟಿಷ್ ಸರಕಾರದೊಡನೆ ಪತ್ರ ವ್ಯವಹಾರ ಇಂಥ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಮಗ್ನವಾಗಿತ್ತು ಗ್ರಾಮ ಸಂಚಾರ ಶಾಸ್ತ್ರ ಶಾಸ್ತ್ರಜ್ಞರೊಡನೆ ಮಾತುಕತೆ ಬ್ರಿಟಿಷ್ ಅಧಿಕಾರಿಗಳ ಭೇಟಿ ಇಷ್ಟರಲ್ಲಿ ಅವರ ಕಾಲದ ಹೆಚ್ಚು ಭಾಗ ವಿನಿಯೋಗವಾಗುತ್ತಿತ್ತು ಸಾಮಾನ್ಯ ಆಡಳಿತದ ಪ್ರಶ್ನೆಗಳನ್ನೆಲ್ಲ ತಮ್ಮ ಚೀಫ್ ಸೆಕ್ರೆಟರಿ ಚೆಂಗೈ ಶ್ರೀನಿವಾಸಂಗಾರ್ಯರ ಕೈಯಲ್ಲಿ ಬಿಟ್ಟಿರುತ್ತಿದ್ದರು ಎರಡು ಮೂರು ತಿಂಗಳಿಗೆ ಒಂದು ಸಾರಿ ತಾವು ಕುದ್ದು ನೋಡಬೇಕಾದ ಕಾದ ಕಾಗದಗಳೆಷ್ಟೆಂಬುದನ್ನು ವಿಚಾರಿಸಿ ಶೇಷಾದ್ರ ಅಯ್ಯರವರು ಎರಡು ಮೂರು ವಾರ ಆ ಬಾಕಿ ಫೈಸಲಾತಿಗೆ ಪಟ್ಟಾಗಿ ಕೂಡುವರು ತಾವು ಒಬ್ಬರೇ ತಮ್ಮ ಕೋಣೆಯಲ್ಲಿ ಕುಳಿತು ಫೈಲುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ತಾವೇ ಓದಿ ನೋಡಿ ತಮ್ಮ ತೀರ್ಮಾನವನ್ನು ಬರೆದಿಡುವರು ಮೂರು ನಾಲ್ಕು ತಿಂಗಳು ಬಾಕಿ ನಿಂತಿದ್ದ ಹಳೆಯ ಕಾದ ಕಾಗದಗಳನ್ನೆಲ್ಲ ಮೂರು ನಾಲ್ಕು ವಾರಗಳೊಳಗಾಗಿ ಫೈಸಲಾತಿಗೆ ಬರುವು. ಆಮೇಲೆ ಮೂರು ನಾಲ್ಕು ತಿಂಗಳ ಕಾಲ ದಿವಾನರಿಗೆ ಈ ದಿನ ದಿನದ ವ್ಯವಹಾರದ ಚಿಂತೆ ಇಲ್ಲ ನಂಜುಂಡಯ್ಯನವರ ಕಾರ್ಯರೀತಿ ಈ ರೀತಿ ಕಾರ್ಯನಿರ್ವಾಹ ಮಾಡುತ್ತಿದ್ದ ಇನ್ನೊಬ್ಬರು ಹೆಚ್ ವಿ ನಂಜುಂಡಯ್ಯನವರು ಇವರು ಸಹಾಯಕನನ್ನು ಗುಮಾಸ್ತನನ್ನು ಕೇಳುವರು ಎಷ್ಟು ಫೈಲುಗಳು ಬಾಕಿ ಇವೆ ಇಪ್ಪತ್ತು ಮೂವತ್ತಿವೆ ಎಂದರೆ ಅಷ್ಟೇ ತಾನೆ ಎನ್ನುವರು ಅದು ಇನ್ನೂರು ಆಗುವವರೆಗೂ ಹೀಗೆ ಇರಲಿ ಇರಲಿ ಎಲ್ಲಿ ಹೋಗುತ್ತದೆ ಮುನ್ನೂರು ಫೈಲುಗಳಾಯಿತೆಂದರೆ ಎಂದೋ ಒಂದು ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಕಚೇರಿಗೆ ಬಂದು ಕೂಡುವರು ಅವರಿಗೆ ಯಾವ ಗುಮಾಸ್ತನ ಸಹಾಯವೂ ಬೇಕಿರಲಿಲ್ಲ ತಮ್ಮ ಮನೆಯಿಂದ ಬಂದು ಮಹಡಿ ಹತ್ತಿ ಜವಾನನಿಂದ ಬೀಗ ತೆಗೆಸುವರು ತಾವು ತಂದಿದ್ದ ಸವಾರಿ ಕುದುರೆಯನ್ನೋ ಗಾಡಿಯನ್ನೋ ಮನೆಗೆ ಕಳುಹಿಸಿ ಹನ್ನೆರಡು ಗಂಟೆಯವರೆಗೂ ಈ ಕಡೆ ಆ ಕಡೆ ತಿರುಗದೆ ಫೈಲುಗಳನ್ನು ವ್ಯಾಸಂಗ ಮಾಡಿ ತೀರ್ಮಾನ ಬರೆದಿಡುವರು ಸ್ಫುಟವಾದ ಅಕ್ಷರ ವಿಷದವಾದ ಈ ರೀತಿ ನಾಲ್ಕೈದು ದಿವಸ ನಡೆದು ಫೈಲುಗಳೆಲ್ಲ ಕರಗಿ ಹೋಗುವುದು ಆಗ ತಮ್ಮ ಸೆಕ್ರೆಟರಿಯನ್ನು ಕರೆದು ಹೇಳುವರು ನೋಡಪ್ಪ ಎಲ್ಲಾ ಮುಗಿದಿದೆ ಇನ್ನು ನನಗೆ ಕೊಂಚ ಪುರುಸತ್ತು ತಾನೆ ಸಿಎಸ್ ಬಾಲಸುಂದರಂ ಅಯ್ಯರ್ ಅವರು ಸಹ ಬಹುಮಟ್ಟಿಗೆ ಈ ಜಾತಿಯೇ ಅವರುಗಳಿಗೆಲ್ಲ ಇದ್ದ ಅನುಕೂಲ ನಾನಾ ಇಲಾಖೆಗಳ ಮಾಹಿತಿ ಮತ್ತು ವಾಕ್ಯ ಸೌಲಭ್ಯ ಈ ಇಲಾಖೆಗಳಿಗೆ ಸಂಬಂಧಪಟ್ಟ ಕಾನೂನು ಕಟ್ಟಡ ಅವರಿಗೆ ಬೆರಳ ತುದಿಯಲ್ಲೇ ಇರುತ್ತಿದ್ದವು ಮತ್ತು ಪ್ರತಿಯೊಂದು ವಿಚಾರದ ಪೂರ್ವಚರಿತ್ರೆಯೂ ಚೆನ್ನಾಗಿ ತಿಳಿದಿರುತ್ತಿತ್ತು ಹೀಗೆ ಅಧಿಕಾರವಂತವಾದ ಧೋರಣೆಯಿಂದ ಅವರು ಸರಕಾರದ ಪರವಾಗಿ ತಿರ್ಮಾನ ಬರೆಯಬಲ್ಲವರಾಗಿದ್ದರು ಕಾರ್ಯದಕ್ಷತೆ ಶೇಷಾದ್ರಿ ಅಯ್ಯರವರು ಕಾರ್ಯ ವಿಚಕ್ಷಣರೆಂದು ಹೇಳಿದ ಕೂಡಲೇ ಅದಕ್ಕೆ ಪರಿಶಿಷ್ಟಾಂಶವಾಗಿ ಹೇಳಬೇಕಾದ ಮಾತು ಇನ್ನೊಂದಿದೆ ಅದು ಅವರು ಪ್ರಜಾನುಮೋದನೆಗಾಗಿ ಬಾಯಿ ಬಿಟ್ಟವರಲ್ಲವೆಂಬುದು ಒಂದು ಜರ್ಮನ್ ಚರಿತ್ರಕಾರನು ಪ್ರಜೆ ಎಂಬ ರಾಜ್ಯಾಂಗವನ್ನು ಹೀಗೆ ನಿರ್ದೇಶನ ಮಾಡಿದ್ದಾನೆ ದ ಪೀಪಲ್ ಈಸ್ ದಾಟ್ ಪಾರ್ಟ್ ಆಫ್ ದ ಸ್ಟೇಟ್ ವಿಚ್ ಡಸ್ ನಾಟ್ ನೋ ಇಟ್ಸ್ ಓನ್ ಇಂಟ್ರೆಸ್ಟ್ ಪ್ರಜೆ ಎಂದರೆ ರಾಜ್ಯದ ಅಂಗಗಳಲ್ಲಿ ಯಾವುದು ಸ್ನೇಹಿತವನ್ನು ಅರಿತುಕೊಳ್ಳಲಾರದೋ ಆ ಅಂಗ ಎಂದು ಶೇಷಾದ್ರಿ ಅಯ್ಯರ್ ಅವರು ಬಹುಶಃ ಈ ಮತಕ್ಕೆ ಸೇರಿದವರು ಎಂದು ತೋರುತ್ತದೆ ಪ್ರಜೆಗೆ ಒಳ್ಳೆಯದನ್ನು ಮಾಡಬೇಕೆಂಬುದು ಸರಿ ಆದರೆ ಒಳ್ಳೆಯದು ಯಾವುದು ಅದನ್ನು ಗೊತ್ತು ಮಾಡಬೇಕಾದು ಸಾಮಾನ್ಯ ಪ್ರಜೆಯಲ್ಲ ದೇಶದ ಸಂದರ್ಭಗಳನ್ನು ಅನುಭವಪ ಪೂರ್ವಕವಾಗಿ ವಿವೇಚನೆ ಮಾಡಬಲ್ಲ ಪ್ರಾಜ್ಞರೇ ಒಳ್ಳೆಯದಾವುದೆಂಬುದನ್ನು ಗೊತ್ತು ಮಾಡಬೇಕಾದವರು ಅಷ್ಟೇ ಅಲ್ಲ ಕಾರ್ಯ ವಿಚಕ್ಷಣರಾದವರು ಗೊತ್ತು ಮಾಡಿದ ಕಾರ್ಯವಿಧಾನಕ್ಕೆ ದೊಂಬಿಯಿಂದ ವಿಘ್ನ ಬರಬಾರದು ಆ ಆಲೋಚನೆಯು ಶೇಷಾದ್ರಿ ಅಯ್ಯರವರ ಮನಸ್ಸಿನಲ್ಲಿತ್ತು ಆದ್ದರಿಂದ ಪ್ರಜಾಧಿಕಾರದ ವಿಷಯದಲ್ಲಿ ಶೇಷಾದ್ರಿ ಅಯ್ಯರವರು ಹಿಡಿದ ದಾರಿ ರಂಗಾಚಾರ್ಯರ ದಾರಿಯಲ್ಲ ರಂಗಾಚಾರ್ಯರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ್ದು ಸರಿ ಆದರೆ ಅದು ರಾಜ್ಯ ಕಾರ್ಯಕ್ಕೆ ಅನುಕೂಲವಾಗುವುದರ ಬದಲು ಪ್ರತಿಕೂಲವೇ ಆಗಬಹುದು ಪ್ರತಿಷ್ಠಿತವಾಗಿದ್ದ ಸಭೆಯನ್ನು ತೊಡೆದುಹಾಕುವುದು ಸಾಧ್ಯವಲ್ಲ ಆದ್ದರಿಂದ ಈ ಸಭೆಯನ್ನು ಯಾವುದೋ ಒಂದು ರೀತಿಯ ಉಪಾಯದಿಂದ ಸಹಿಸಿ ನಿರ್ವಹಿಸಬೇಕೆಂದು ಶೇಷಾದ್ರಿ ಅಯ್ಯರವರ ನೀತಿಯಾಗಿತ್ತು ಅದು ಉತ್ಸಾಹರಹಿತವಾದ ನೀತಿ ಬಹುಮಟ್ಟಿಗೆ ಉದಾಸೀನದ ನೀತಿ ಶೇಷಾದ್ರಿ ಅಯ್ಯರ್ ರವರ ವಿಶೇಷ ಪ್ರಜ್ಞೆ ಇದ್ದುದು ತಕ್ಕ ಸಹಾಯಕರನ್ನು ಆರಿಸಿಕೊಳ್ಳುವುದರಲ್ಲಿ ಅವರು ಬಹು ವಿಚಕ್ಷಣೆಯಿಂದ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಅಧಿಕಾರಿಗಳನ್ನು ನಿಯಮಿಸುತ್ತಿದ್ದರು ಸಿ ಶ್ರೀನಿವಾಸ ಅಯ್ಯಂಗಾರ್ಯರ ಹೆಸರನ್ನು ಆಮೇಲೆ ಮೇಲೆ ಹೇಳಿದೆ ಹಾಗೆಯೇ ಇದ್ದವರು ಕಂಟ್ರೋಲರ್ ಇ ಸುಬ್ಬರಾಯರ್ ಅಯ್ಯರ್ ಸೆಷನ್ಸ್ ಜಡ್ಜಿ ಸುಬ್ಬರಾಯರು ಎ ರಂಗಸ್ವಾಮಿ ಅಯ್ಯಂಗಾರ್ಯರು ಸೆಕ್ರೆಟ್ರಿ ವಿಜಯೇಂದ್ರ ರಾಯರು ಅವರಲ್ಲಿ ವಿಜಯೇಂದ್ರ ರಾಯರನ್ನು ಕುರಿತು ಒಂದು ವಿಶೇಷ ವಾಕ್ಯವನ್ನು ಹೇಳಬೇಕು ಇವರು ಪೂರ ಮೈಸೂರಿನವರು ಬಹಳ ಸೊಗಸಾಗಿ ಇಂಗ್ಲಿಷ್ ಬರೆಯುತ್ತಿದ್ದರೆಂದು ಪ್ರತೀತಿ ಸಮರ್ಥರಾಗಿದ್ದದ್ದಲ್ಲದೆ ಒಳ್ಳೆಯವರಾಗಿಯೂ ಇದ್ದರು ರೂಪವಂತರೂ ಜಯ ರಾಮರಾಯರು ಇವರಂತೆಯೇ ಆ ಕಾಲದಲ್ಲಿ ಪ್ರಸಿದ್ಧರಾದವರು ರೂಪಾಯಿಗೆ ಹದಿನಾರಾಣಿ ಮೈಸೂರಿನವರು ಜಯರಾಮರಾಯರೆಂಬುವರು ಇವರು ಲಂಡನ್ನಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಲಂಡನಿನಲ್ಲಿ ಇವರು ಹಿಂದೂ ಮತ ಧರ್ಮಗಳನ್ನು ಕುರಿತು ಸೊಗಸಾಗಿ ಭಾಷಣ ಮಾಡಿ ಅದರಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಆಕ್ಷೇಪಣೆಗಳಿಗೆ ಸಮಂಜಸವಾದ ಉತ್ತರಗಳನ್ನು ಒದಗಿಸಿ ವೇದ ಮತ ಮೇಲ್ಮೆಯನ್ನು ಸ್ಥಾಪಿಸಿದರಂತೆ ಬಾಲಕರಾಗಿದ್ದ ಚಾಮರಾಜ ಒಡೆಯರವರಿಗೆ ಒಬ್ಬ ಉಪಾಧ್ಯಾಯರನ್ನು ನಿಯಮಿಸಲು ರಂಗಾಚಾರ್ಯರು ಪ್ರಯತ್ನ ಮಾಡುತ್ತಿ ಈ ಜಯಚಾಮರಾಯರನ್ನು ನಿಯಮಿಸಿಕೊಳ್ಳಬೇಕೆಂದು ಮನಸು ಮಾಡಿದ್ದರು ಜಯಚಾಮ ಜಯರಾಮರಾಯರು ಇಂಗ್ಲೆಂಡಿನಿಂದ ಹಿಂದಿರುಗಲು ಕೊಂಚ ಕಾಲ ಬೇಕಾಗಿತ್ತು ಅಷ್ಟರಲ್ಲಿಯೇ ಜಯರಾಮರಾಯರ ಆಯಸ್ಸು ಮುಗಿಯಿತು ಶೇಷಾದ್ರಿ ಅಯ್ಯರವರ ಸಾಧನೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದದ್ದು ಸುಮಾರು ಹದಿನೈಳು ವರ್ಷಗಳಷ್ಟು ಕಾಲ ರಾಜದ ಆಡಳಿತ ಸಾಮಾನ್ಯವಾದ ದಿನಚರಿಯ ವಿಷಯಗಳನ್ನು ಸಮರ್ಥರ ನಂಬಿಕೆ ಅರಹರು ಆದ ನಾನಾ ಅಧಿಕಾರಿಗಳ ನಿರ್ವಾಹಕ್ಕೆ ಬಿಟ್ಟು ತಮ್ಮ ಸ್ವಂತಕ್ಕೆ ನಾಲ್ಕು ಬಾಬುಗಳನ್ನು ಮುಖ್ಯವಾಗಿರಿಸಿಕೊಂಡಿದ್ದರು ರಾಜಸಮ್ಮುಖ ಬ್ರಿಟಿಷ್ ಸರಕಾರದೊಡನೆ ವ್ಯವಹಾರ ಸಂಪದ ಕಾರ್ಯಗಳು ಆಡಳಿತದ ಮೇಲುಸ್ತುವಾರಿ ಈ ನಾಲ್ಕನೆಯ ವಿಚಾರಕ್ಕಾಗಿ ಅವರು ದಕ್ಷರಾದ ನಾಯಕರನ್ನು ಗೊತ್ತು ಮಾಡಿಕೊಂಡಿದ್ದಾರೆಂದು ಹೇಳಿದ್ದಾಗಿದೆ ಅವರ ವೇಳೆಯ ಹೆಚ್ಚು ಭಾಗ ಉಳಿದ ಮೂರು ಭಾಗಗಳಿಗೆ ವಿನಿಯೋಗವಾಗುತ್ತಿತ್ತು ಶೇಷಾದ್ರಿ ಇಬ್ಬರು ಪ್ರಭುಗಳ ಕಾಲದಲ್ಲಿ ದಿವಾನರಾಗಿದ್ದರು ಹತ್ತನೆಯ ಚಾಮರಾಜ ಒಡೆಯರವರು ಮಹಾರಾಣಿ ಕೆಂಪನಂಜಮ್ಮಣಿಯವರು ವಾಣಿ ವಿಲಾಸ ಸನ್ನಿಧಾನದವರು ಇವರಲ್ಲಿ ಒಂದು ವಿಶೇಷ ಸಂದರ್ಭ ಮಹಾರಾಜರು ಬಾಲಕರು ಮತ್ತು ಅನುಭವವಿಲ್ಲದವರು ಅವರ ತರುವಾಯ ಮಹಾರಾಣಿಯವರಾದರೋ ಅರಮನೆಯಿಂದ ಹೊರಗಣ ಪ್ರಪಂಚ ಕಾಣದವರು ರಾಜ್ಯ ಭರದ ಮಾಹಿತಿ ಇಲ್ಲದವರು ಈ ಸಂದರ್ಭದಿಂದ ದಿವಾನರಿಗಿದ್ದ ಜವಾಬ್ದಾರಿ ಪ್ರಗುಣಿತವಾಯಿತು ಯಾವ ಅಚಾತುರ್ಯ ನಡೆದರೂ ಅದಕ್ಕೆ ದಿವಾನರು ಜವಾಬ್ದಾರರೆಂದು ಜನ ಭಾವಿಸುವುದು ಸಹಜವಾಗಿತ್ತು ಈ ಅಸಾಮಾನ್ಯ ವಾದ ಜವಾಬ್ದಾರಿಗೆ ಶೇಷಾದ್ರಿ ಅಯ್ಯರ್ ಅವರು ಎದೆ ಕೊಟ್ಟರು ಶೇಷಾದ್ರಿ ಅಯ್ಯರ್ ಅವರು ನಡೆಸಿದ ಕಾರ್ಯಗಳಲ್ಲಿ ಮುಖ್ಯವಾದವು ಮೂರು ಶಿವ ಸಮುದ್ರದ ವಿದ್ಯುತ್ಪಾದನೆ ಮಾರಿಕಣಿವೆಯ ಜಲಾಶಯ ಹೆಸರುಘಟ್ಟದ ಜಲಾಶಯ ಇಂಡಿಯಾ ದೇಶದಲ್ಲಿ ಮೊಟ್ಟ ಮೊದಲನೆಯ ವಿದ್ಯುತ್ ಕಾರ್ಯ ಪ್ರಾರಂಭವಾದದ್ದು ಮೈಸೂರು ಸಂಸ್ಥಾನದಲ್ಲಿ ಶೇಷಾದ್ರಿ ಅಯ್ಯರ್ ಅವರ ಕೀರ್ತಿ ವಿಶೇಷವಾಗಿ ಭದ್ರಪಟ್ಟಿರುವುದು ಅದರ ಆಧಾರದಿಂದ ವಿದ್ಯುಚ್ಛಕ್ತಿಯ ಉತ್ಪಾದನೆ ಶೇಷಾದ್ರಿ ಅಯ್ಯರ್ ಅವರು ಕಸಬಿನಿಂದ ಇಂಜಿನಿಯರ್ ಅಲ್ಲ ವಿಜ್ಞಾನಿಯೂ ಅಲ್ಲ ದಿವಾನ್ ಪದವಿಗೆ ಬರುವುದಕ್ಕೆ ಮುಂಚೆ ತುಮಕೂರಿನ ಡೆಪ್ಯೂಟಿ ಕಮಿಷನರ್ ಆಗಿದ್ದರು ಅವರ ತಲೆಗೆ ವಿದ್ಯುತ್ತಿನ ಪ್ರಭಾವ ಹೇಗೆ ತಟ್ಟಿತೋ ತಿಳಿಯಲು ಪ್ರಮಾಣವಾದ ಸಾಧನಗಳಿಲ್ಲ ಅವರು ವಿದೇಶಿಯ ಪತ್ರಿಕೆಗಳನ್ನು ಸಾಧನವಾಗಿ ಓದುತ್ತಿದ್ದವರು ಮತ್ತು ಗಣಿತಶಾಸ್ತ್ರದಲ್ಲಿ ಹೆಚ್ಚು ಸಾಮರ್ಥ್ಯವಿದ್ದವರು ಅವರು ಅಮೆರಿಕದ ವೃತ್ತ ಪತ್ರಿಕೆಗಳನ್ನು ಓದುತ್ತಿದ್ದಾಗ ಒಂದು ಲೇಖನದಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನಾ ಕ್ರಮವನ್ನು ಅದರ ಪ್ರಯೋಜನಗಳನ್ನು ಕುರಿತ ವಿವರಗಳನ್ನು ಓದಿದ್ದರಂತೆ ಅದರಿಂದ ಶಿವನ ಸಮುದ್ರದ ಯೋಜನೆ ಜೇಷಾದಯ್ಯರ್ ಅವರ ಮನಸ್ಸಿಗೆ ಹೊಳೆಯುತ್ತಂತೆ ಇದು ಹಾಗಿದ್ದರೂ ಇರಬಹುದು ಅವರಿಗೆ ಅದು ಹೊಳೆದಂತೆ ಇನ್ನೊಬ್ಬರಿಗೆ ಏಕೆ ಹೊಳೆಯಲಿಲ್ಲ ಸಾವಿರದ ನಾಲ್ಕರಲ್ಲಿ ನಾನು ಕೋಲಾರದ ಹೈಸ್ಕೂಲಿನ ರೀಡಿಂಗ್ ರೂಮಿನಲ್ಲಿ ವೈಡ್ ವರ್ಲ್ಡ್ ಮ್ಯಾಗಝೀನ್ ಎಂಬ ಮಾಸಪತ್ರಿಕೆಯನ್ನು ಆಗಾಗ ಓಗು ಓದುತ್ತಿದ್ದೆ ಪ್ರಪಂಚದಲ್ಲಿ ಮೋಟಾರ್ ಯಂತ್ರಗಳು ಆಗತಾನೆ ಉಪಯೋಗಕ್ಕೆ ಬರುತ್ತಿದ್ದವು ಮೋಟಾರ್ ಯಂತ್ರದ ರಚನೆ ಅದರ ಉಪಯೋಗ ಮೊದಲಾದ ವಿವರಗಳನ್ನು ಕುರಿತ ಒಂದು ವಿಸ್ತಾರವಾದ ಲೇಖನ ಆ ಪತ್ರಿಕೆಯಲ್ಲಿ ಬಂದಿತ್ತು ಮೋಟಾರ್ ಯಂತ್ರದ ಕೆಲವು ಅಂಗಗಳ ಚಿತ್ರಗಳು ಬಂದಿದ್ದವು ನಾನು ಆ ಲೇಖನವನ್ನು ಓದಿ ಆ ಚಿತ್ರಗಳನ್ನು ನೋಡಿದೆ ಆದರೂ ಅದರ ವಿಷಯದಲ್ಲಿ ಮೊದಲು ನಾನು ಎಷ್ಟು ಬುದ್ಧಿವಂತನಾಗಿದ್ದೇನೋ ಆಮೇಲೂ ಹಾಗೆಯೇ ಇದ್ದೇನೆ ಪತ್ರಿಕಾ ಲೇಖನದಿಂದ ಶೇಷಾದ್ರಿಯಯ್ಯರವರಿಗೆ ಸ್ಫೂರ್ತಿ ಬಂತೆಂದು ಯಾರಾದರೂ ಹೇಳಿದರೆ ನಾನು ಅದನ್ನು ಸ್ಥಿರಪಡಿಸುವ ಸ್ಥಿತಿಯಲ್ಲಿಲ್ಲ ಪ್ರತಿಭಾಶಕ್ತಿ ಆಕಾಶದ ಗಾಳಿಯಂತೆ ಅದು ಯಾವಾಗ ಯಾವ ಕಡೆ ಬೀಸುತ್ತದೆಯೋ ಕಾರಣ ಹೇಳಬಲ್ಲವರಾರು ಎಂ ಗೋಪಾಲಕೃಷ್ಣಯ್ಯ ಎಂಬುವರಿಂದ ರಚಿತವಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮೈಸೂರು ಎಲೆಕ್ಟ್ರಿಕ್ ಇಲಾಖೆಯಿಂದ ಪ್ರಕಟಗೊಂಡ ಒಂದು ಗ್ರಂಥದಿಂದ ಹೀಗೆ ತಿಳಿದುಬರುತ್ತದೆ ಕಳೆದ ಶತಮಾನದ ಕೊನೆಯ ದಶಕಗಳಲ್ಲಿ ವಿದ್ಯುತ್ ಉತ್ಪಾದನೆಯ ಸಾಧ್ಯತೆ ಬ್ರಿಟಿಷ್ ಇಂಜಿನಿಯರುಗಳಿಗೆ ತೋರಿ ಆ ವಿಷಯದಲ್ಲಿ ರೆಸಿಡೆಂಟರಿಗೂ ಕೆಲವು ವಿದೇಶಿ ವ್ಯಾಪಾರ ಸಂಸ್ಥೆಗಳಿಗೂ ಅಷ್ಟಿಷ್ಟು ಪತ್ರ ವ್ಯವಹಾರವೂ ನಡೆದಿತ್ತಂತೆ ಆದರೆ ಯೋಜನೆಯ ವಿವಾ ವಿವರಾಂಶಗಳ ಪರಿಶೀಲನೆ ನಡೆದಿರಲಿಲ್ಲ ಶೇಷಾದ್ರಿ ಅಯ್ಯರವರು ಆ ಯೋಜನೆಯ ಮುಖ್ಯತೆಯನ್ನು ಮನಗಂಡು ಅದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿ ಪಡೆದು ಪಡೆದು ಬರಲು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಕ್ಯಾಪ್ಟನ್ ಲ್ಯಾಡ್ಬಿನ್ಯರ್ ಎಂಬಾತನನ್ನು ಇಂಗ್ಲೆಂಡ್ ಅಮೆರಿಕ ದೇಶಗಳಿಗೆ ಕಳುಹಿಸಿದರು ವಿದ್ಯುತ್ ಯೋಜನೆ ವಾಸ್ತವವಾಗಿ ಕಾರ್ಯರೂಪಕ್ಕೆ ಬರಲು ಇದೇ ಪ್ರಾರಂಭವೆನ್ನಬಹುದು ವಿದ್ಯುಚ್ಛಕ್ತಿ ಯೋಜನೆಯ ಪೂರ್ವಾಪರಗಳನ್ನು ಸಮಾಲೋಚಿಸಿ ಅದನ್ನು ಕಾರ್ಯಗತ ಮಾಡುವ ಹವಣಿಕೆ ನಡೆಸಿದ್ದು ಶೇಷಾದ್ರಿ ಅಯ್ಯರ್ ಅವರ ಪ್ರಜಾನುಕೂಲ ಚಿಂತನೆಗೆ ನಿದರ್ಶನ ಮತ್ತು ವಿಜ್ಞಾನವು ಅಷ್ಟಾಗಿ ಮುಂದುವರಿಯದಿದ್ದ ಕಾಲದಲ್ಲಿ ಪ್ರಗತಿಪರವಲ್ಲದ ಪರಕೀಯ ಸರಕಾರದ ಪ್ರಾಬಲ್ಯ ಅತಿಶಯವಾಗಿದ್ದ ಕಾಲದಲ್ಲಿ ಈ ಬೃಹತ್ ಯೋಜನೆಯನ್ನು ಸಾಧಿಸಿದ್ದು ಶೇಷಾದ್ರಿ ಅಯ್ಯರವರ ಮಹತ್ವ ಹೆಸರುಘಟ್ಟದ ಜಲಾಶಯ ಹಳೆಯ ಬೆಂಗಳೂರಿನ ಜಲಕ್ಷಾಮವನ್ನು ನಾನು ಅಷ್ಟಿಷ್ಟು ಕಂಡವನು ಹೆಸರುಘಟ್ಟದ ಕೆರೆಯಿಂದ ಬೆಂಗಳೂರಿಗೆ ನೀರು ತರುವ ಯೋಜನೆ ಶೇಷಾದ್ರಿ ಅಯ್ಯರವರದು ಅವರಿಗೆ ಆ ಯೋಚನೆ ಬರಲು ಪ್ರೇರಕವಾದದ್ದು ನೀರಿಗಾಗಿ ಪದೇ ಪದೇ ಹೇಳುತ್ತಿದ್ದ ಹಾಹಾಕಾರ ಹೊರಊರಿನ ಕೆರೆಯಿಂದ ಕಾಲವೆಗಳಲ್ಲಿ ನೀರು ಹರಿದು ಬರುವುದೊಂದೇ ಉಪಾಯವೆಂದು ದೃಢ ಮಾಡಿ ತಕ್ಕ ಪ್ರಯತ್ನ ನಡೆಸಿದವರು ಶೇಷಾದ್ರಿ ಅಯ್ಯರ್ ಆದ್ದರಿಂದ ಮನೆಗೆ ಒಬ್ಬ ಅತಿಥಿಗಳು ಬಂದಾಗ ಅವರನ್ನು ಹೇಗೆ ಸತ್ಕರಿಸಬೇಕೆಂದು ಪ್ರಶ್ನೆ ಬಂದರೆ ಮೊದಲು ಶೇಷಾದ್ರಿ ಅಯ್ಯರ್ ಕಾಫಿ ಕೊಡಿ ಎನ್ನುವರು ಕುಡಿಯುವ ನೀರನ್ನು ಶೇಷಾದ್ರಿ ಅಯ್ಯರ್ ಕಾಫಿ ಎಂದು ಕರೆದದ್ದನ್ನು ನಾನು ಲೆಕ್ಕವಿಲ್ಲದಷ್ಟು ಸಲ ಕೇಳಿದ್ದೇನೆ ನಮಗಿನ್ನೇನೂ ಬೇಡ ಶೇಷಾದ್ರಿ ಅಯ್ಯರ್ ಕಾಫಿ ಮೊದಲು ಬರಲಿ ಎನ್ನುತ್ತಿದ್ದರು ಜನ ಮಾರಿಕಣವೆ ಕಣವೆ ದಿವಾನರಾಗಿದ್ದ ಕಾಲದಲ್ಲಿ ಒಂದು ದಿನ ನಮ್ಮ ಮಾತಿನ ಧೋರಣೆಯಲ್ಲಿ ಶೇಷಾದ್ರಿ ಅಯ್ಯರ್ ಅವರ ಹೆಸರು ಹೇಗೋ ಬಂದಿತು ನಾನು ಶೇಷಾದ್ರಿ ಅಯ್ಯರ್ ಅವರು ಮಾರಿ ಕಣವೆಯ ಹಾಕಿದ ಹಣ ಹಾಳಾಗಿ ಹೋಯಿತು ಎಂದೆ ವಿಶ್ವೇಶ್ವರಯ್ಯನವರು ಹೇಳಿದರು ಹಾಗೆನ್ನಬಾರದು ಶೇಷಾದ್ರಿಯಯ್ಯರವರು ಮಹಾ ಸಾಹಸ ಕಾರ್ಯ ಮಾಡಿದ್ದಾರೆ ಅದಕ್ಕಾಗಿ ನಾವು ಕೃತಜ್ಞರಾಗಿರಬೇಕು ವಾಣಿ ವಿಲಾಸ ಸಾಗರ ಪ್ರಯೋಜನಕ್ಕೆ ಬಾರದಿರುವುದು ಶೇಷಾದ್ರಿ ಅಯ್ಯರ್ ಅವರ ತಪ್ಪಿನ ತಪ್ಪಿನಿಂದಲ್ಲ ಜನರ ತಪ್ಪಿನಿಂದ ಅಂತ ಭಾರಿ ಕೆಲಸದಿಂದ ಫಲ ಪಡೆಯಬೇಕಾದರೆ ಜನರಲ್ಲಿ ಕೊಂಚವಾದರೂ ಪೌರುಷ ಸಾಹಸಗಳಿರಬೇಕು ನಮ್ಮ ಮೈಸೂರು ಜನರಲ್ಲಿ ಆ ಗುಣವನ್ನುಂಟು ಮಾಡುವುದು ಹೇಗೆ ಮಾರಿಕಣಿವೆ ಕೆರೆಯ ಅಣೆಕಟ್ಟಿನ ಪ್ರದೇಶವನ್ನು ಬ್ಲಾಕುಗಳಾಗಿ ವಿಂಗಡಿಸಿ ನೀರು ಸರದಿಗೆ ಅನುಕೂಲಪಡಿಸಿ ಆ ಚೋಗಿನಿಂದ ಆಗುವ ಮಲೇರಿಯಾ ಮೊದಲಾದ ಉಪಾದಿಗಳನ್ನು ತಪ್ಪಿಸಬೇಕು ಜನ ಬಂದು ನೆರೆದಂತೆ ಆ ಅಪಾಯಗಳು ತಪ್ಪಿ ಹೋಗುತ್ತವೆ ಮೊದಲು ಜನ ಬಂದು ಸೇರಬೇಕು ಇದಕ್ಕಾಗಿ ಏನು ಮಾಡಬೇಕೆಂದು ನಾನು ಆಲೋಚಿಸುತ್ತಿದ್ದೇನೆ ಈ ಹೊತ್ತು ಪ್ರದೇಶ ಅಭಿವೃದ್ಧಿ ಸ್ಥಿತಿಯಲ್ಲಿದೆ ಮದ್ರಾಸ್ ಪ್ರಾಂತದಿಂದ ಜನ ಅಲ್ಲಿ ನೆಲೆಸಿ ಬಾಳೆ ವ್ಯವಸಾಯವನ್ನು ಸೊಂಪಾಗಿ ಬೆಳೆಸಿ ಅದರ ಫಲವನ್ನು ಕೈಗೂಡಿಸಿಕೊಳ್ಳುತ್ತಿದ್ದಾರಂತೆ ಬೆಂಗಳೂರಿಗೂ ಮದರಾಸು ಮೊದಲಾದ ಸ್ಥಳಗಳಿಗೂ ಬರುವ ಬಾಳೆ ಎಲೆ ಬಾಳೆಕಾಯಿ ಬಹುಮಟ್ಟಿಗೆ ಮಾರಿಕಣಿವೆಯ ಕೆರೆಯ ಪ್ರಾಂತದ ಪ್ರಾಂತದವೆಂದು ವ್ಯಾಪಾರದಲ್ಲಿರುವವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಶೇಷಾದ್ರಿ ಅಯ್ಯರ್ ಅವರು ಅವರ ಮನೋವೃತ್ತಿ ಸರ್ ವಿಲಿಯಂ ವಿಲ್ಸನ್ ಹಂಟರ್ ಎಂಬ ಆಂಗ್ಲ ವಿದ್ವಾಂಸನು ಚರಿತ್ರ ಲೇಖಕನು ಶೇಷಾದ್ರಿ ಅಯ್ಯರ್ ಕುರಿತು ಹಿ ಕೆ ಹಿಸ್ ಹಿ ಗೆ ಹಿಸ್ ಹೆಡ್ ಟು ಹರ್ಬರ್ಟ್ ಸ್ಪೆನ್ಸರ್ ಆ್ಯಂಡ್ ಹಿಸ್ ಹಾರ್ಟ್ ಟು ಪರಬ್ರಹ್ಮನ್ ಎಂದು ಹೇಳಿದನಂತೆ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ತಮ್ಮ ಮೇಧಾಶಕ್ತಿಯನ್ನು ಹರ್ಬರ್ಟ್ ಸ್ಪೆನ್ಸರ್ ತಾತ್ವಿಕನಿಗೂ ತಮ್ಮ ಹೃದಯವನ್ನು ಸರ್ವಸ್ವವನ್ನು ಪರಬ್ರಹ್ಮ ವಸ್ತುವಿಗೂ ದಾರೆ ಎರೆದಿದ್ದಾರೆ ಎಂದು ಹಂಟರ್ ಮಹಾನಿಯನ ಮಾತು ಶೇಷಾದ್ರಿ ಅಯ್ಯರವರು ಪ್ರಾಚೀನ ನವೀನಗಳೆರಡನ್ನು ಸಮನ್ವಯ ಪಡಿಸಿಕೊಂಡಿದ್ದರು ಪ್ರಾಚೀನವಾದದ್ದರಲ್ಲಿ ಭಕ್ತಿ ಇಟ್ಟಿದ್ದರಿಂದ ಅವರು ನವೀನವನ್ನು ತೆಗಳಿದವರಲ್ಲ ನವೀನದಲ್ಲಿ ಆಧರಣೆ ತೋರಿಸಿದ ಕಾರಣದಿಂದ ಪುರಾತನ ವಿಷಯದಲ್ಲಿ ಉದಾಸೀನರಾಗಲಿಲ್ಲ ಇದಕ್ಕೆ ಬೇಕಾದದ್ದು ವಿಜ್ಞಾನ ಮನೋವೃತ್ತಿ ಪರಕ್ಕೆ ಬೇಕಾದದ್ದು ವೇದಾಂತ ಮನೋವೃತ್ತಿ ಈ ಎರಡೂ ಶೇಷಾದ್ರಿ ಅಯ್ಯರ್ ಅವರಲ್ಲಿ ಸಾರ್ಥಕ ಪಡುವಂತೆ ಸಮ್ಮಿಳಿತವಾಗಿದ್ದವು ಶೇಷಾದ್ರಿಯಯ್ಯರವರಿಗೆ ಪ್ರಜಾ ರಾಜಕೀಯದ ವಿಷಯದಲ್ಲಿದ್ದ ಮನೋವೃತ್ತಿಯನ್ನು ಹಿಂದೆ ಪ್ರಸ್ತಾವಿಸಿದೆ ಕಾರ್ಯಶೀಲರಾದವರಿಗೆ ಮತ್ತೊಬ್ಬರ ಅಭಿಪ್ರಾಯವನ್ನು ಕೇಳಬೇಕೆಂಬ ವಿಧಿ ಯಾವಾಗಲೂ ತೊಂದರೆಯ ಮಾತೆ ಕೆಲಸ ಮಾಡುವ ಉತ್ಸಾಹವೂ ಸಾಮರ್ಥ್ಯವೂ ಉಳ್ಳವನಿಗೆ ನೀನು ಅವರನ್ನು ಕೇಳು ಇವರನ್ನು ವಿಚಾರಿಸು ಮತ್ತೊಬ್ಬರ ಸಲಹೆ ನೋಡು ಎಂಬೇ ರೀತಿಯಾದ ನಿಯಮವನ್ನು ಹಾಕುವುದು ಅವರ ಕಾಲಿಗೆ ಹಗ್ಗ ಸುತ್ತಿದಂತೆ ಅದು ಅನಾವಶ್ಯಕವಾದ ತೊಡಕು ಅವರು ಅದನ್ನು ಸಹಿಸರು ಶೇಷಾಜ್ವಯ್ಯರ್ ಅಂತವರು ಅವರಿಗೆ ಕೆಲಸದ ಮೇಲೆ ಗಮನ ಕೆಲಸ ಬೇಗ ಬೇಗ ನಡೆಯಬೇಕು ನಿರಾತಂಕವಾಗಿ ನಡೆಯಬೇಕು ಈ ಕಾರಣದಿಂದ ಅವರು ಪ್ರಜಾಪ್ರತಿನಿಧಿ ಸಭೆಯನ್ನು ದೌಡಾಯಿಸಿ ನಡೆಸುತ್ತಿದ್ದರು ಗರುಡಾಚಾರ್ಯರು ಬೆಂಗಳೂರಿನ ಮುನ್ಸಿಪಲ್ ಸಭೆಯ ಒಂದು ಸಂಘಟ ಸಂಗತಿ ಬರುತ್ತದೆ ಆಗ ಅಧ್ಯಕ್ಷರಾಗಿದ್ದವರು ರಾವ್ ಬಹದ್ದೂರ್ ಬಿ ಗರುಡಾಚಾರ್ಯರು ನಗರದಲ್ಲಿ ಅವರು ಸಂಚಾರ ಮಾಡದಿದ್ದ ಗಲ್ಲಿ ಒಂದು ಇರಲಿಲ್ಲ ದಿನದಿನವೂ ಅವರು ಬೆಳಗ್ಗೆ ಏಳು ಗಂಟೆಗೆ ಒಳಗಾಗಿ ನಗರದ ಯಾವುದಾದರೊಂದು ಪ್ರದೇಶದಲ್ಲಿ ಓಣಿ ಓಣಿಯಲ್ಲಿಯೂ ಸುತ್ತಾಡಿ ಸ್ಥಳ ಪರಿಚಯ ಮಾಡಿಕೊಳ್ಳುತ್ತಿದ್ದರು ಅವರಿಗೆ ಅನಾಮಧೇಯವಾದ ಸಂಧಿಗೊಂದಿಗಳಲ್ಲಿದ್ದ ಹಳ್ಳಗಳು ಬಚ್ಚಲುಗಳು ರೊಚ್ಚಿನ ರಾಶಿಗಳು ಜನಪಡುತ್ತಿದ್ದ ಅನಾನುಕೂಲಗಳು ಎಲ್ಲಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ತಿಳಿದಿರುತ್ತಿದ್ದವು ಮತ್ತು ಅವರು ಕಾರ್ಯಾಧ್ಯಕ್ಷರು ಯಾವ ಅನಾನುಕೂಲಗಳನ್ನು ಹೇಗೆ ಸರಿಪಡಿಸಬೇಕು ಅದು ಬೇಗಲು ಮಿತವ್ಯಯದಿಂದಲೂ ಆಗುವುದು ಹೇಗೆ ಎಂಬುದನ್ನು ತಮಗಿದ್ದ ಅನುಭವದಿಂದ ಕಂಡುಕೊಂಡಿದ್ದರು ಅವರು ಮುನ್ಸಿಪಲ್ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಾಗ ಗಂಟೆಗೆ ಹದಿನೈದು ಇಪ್ಪತ್ತು ವಿಷಯಗಳ ತೀರ್ಮಾನ ಮಾಡಿಸುತ್ತಿದ್ದರು ಒಬ್ಬ ಕೌನ್ಸಿಲರ್ ಎದ್ದು ನಿಂತು ಸಾವಕಾಶದ ಧ್ವನಿಯಲ್ಲಿ ಸ್ವಾಮಿ ಓಬ್ಬಯ್ಯನ ಗಲ್ಲಿಯಲ್ಲಿ ಎಂದು ದೀರ್ಘವಾಗಿ ಹೇಳತೊಡಗುವನು ಅದಕ್ಕೆ ಬಿ ಜಿ ರಂಗಪ್ಪ ಅಲ್ಲವೇನಯ್ಯ ಮಾತನಾಡುವುದು ಹೌದು ನೀವು ಎಷ್ಟನೆಯ ವಿಷಯದಲ್ಲಿದ್ದೀರಿ ಹದಿನೈದನೆಯದು ಈಗ ನಾವಿರುವುದು ಇಪ್ಪತ್ತೈದನೆಯ ವಿಷಯದಲ್ಲಿ ಸ್ವಾಮಿ ಬಹು ಕಷ್ಟವಾಗಿದೆ ನೀವು ಹೇಳುವುದು ಕೊಳಾಯಿ ಹತ್ತಿರ ನೀರು ಕಟ್ಟಿಕೊಂಡಿದೆ ಎಂದು ತಾನೆ ಹೌದು ಸ್ವಾಮಿ ಬಹುದಿನದಿಂದ ಈಗ ಹನ್ನೆರಡು ಗಂಟೆಗೆ ಹೋಗಿ ನೋಡಿ ಅದು ಸರಿಯಾಗಿಲ್ಲದಿದ್ದರೆ ಆಮೇಲೆ ಸಬ್ಜೆಕ್ಟ್ ತೆಗೆದುಕೊಂಡು ಬನ್ನಿ ರಂಗಪ್ಪ ಹೋಗಿ ನೋಡುವ ವೇಳೆಗೆ ಬೇಕಾದ ರಿಪೇರಿ ಎಲ್ಲ ಆಗಿರುತ್ತಿತ್ತು ಸ್ಥಾಯಿ ಸಮಿತಿ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಂದು ಪ್ರಸಂಗ ನಡೆಯಿತು ವೆಂಕಟಕೃಷ್ಣಯ್ಯನವರು ಮೊದಲಾದ ಕೆಲ ಮಂದಿ ಮುಂದಾಳುಗಳು ಪ್ರಜಾಪ್ರತಿನಿಧಿ ಸಭೆಯ ಒಂದು ಅಧಿವೇಶನ ಸಮಯದಲ್ಲಿ ತಾವಾಗಿ ಆ ಸಭಿಕರನ್ನು ಬೇರೊಂದು ಖಾಸಗಿ ಸಭೆಗೆ ಆಹ್ವಾನಿಸಿದರು ಆ ಸಭಿಕರು ಖಾಸಗಿಯಾಗಿ ನಡೆಸಿದ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದರು ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನದಲ್ಲಿ ಸರಕಾರವು ನಮ್ಮನ್ನು ಇದು ಅರ್ಜಿದಾರರ ಗುಂಪು ಎಂಬಂತೆ ಕಾಣುತ್ತದೆ ಇದು ಸರಿಯಲ್ಲ ನಾವು ಬರೀ ಅರ್ಜಿದಾರರಲ್ಲ ನಾವು ಅಧಿಕೃತರಾದ ರಾಷ್ಟ್ರ ರಾಷ್ಟ್ರಕ ಪ್ರಜೆ ಪ್ರಜೆ ಕ್ವಾಲಿಫೈಡ್ ಸಿಟಿಸನ್ಸ್ ನಮಗೆ ಸರ್ಕಾರದ ನಿರ್ವಾಹದಲ್ಲಿ ಒಂದು ಗೊತ್ತಾದ ಸ್ಥಾನವಿರಬೇಕು ನಾವು ವರ್ಷಕ್ಕೊಂದು ಸಾರಿ ಇಲ್ಲಿ ಜಾತ್ರೆ ನಡೆಸಿದ್ದರಿಂದ ಜನಕ್ಕೆ ಏನು ಪ್ರಯೋಜನವಾಗದು ಜನಪ್ರತಿನಿಧಿ ಸಭೆಯಿಂದ ಜನಕ್ಕೆ ಪ್ರಯೋಜನ ಉಂಟಾಗಬೇಕಾದರೆ ಈ ಸಭೆ ವರ್ಷದ ಹನ್ನೆರಡು ತಿಂಗಳು ಕೆಲಸ ಮಾಡಬೇಕು ಒಟ್ಟು ಸಭೆ ಮುನ್ನೂರ ದಿನವೂ ಸೇರುವುದು ಅಸಾಧ್ಯವಾದದ್ದರಿಂದ ಪ್ರಜಾಪ್ರತಿನಿಧಿ ಸಭೆ ಒಂದು ಸ್ಥಾಯಿ ಸಮಿತಿಯನ್ನು ಸ್ಟ್ಯಾಂಡಿಂಗ್ ಕಮಿಟಿ ನೇಮಿಸಿಕೊಳ್ಳಬೇಕು ಆ ಕಮಿಟಿಯನ್ನು ಸರಕಾರ ಅಂಗೀಕರಿಸಿ ತನ್ನ ಕಾನೂನು ಮಸೂದೆಗಳನ್ನು ಆಡಳಿತದ ಇತರ ಏರ್ಪಾಟುಗಳನ್ನು ಆ ಸಮಿತಿಯ ಪರ್ಯಾಲೋಚನೆಗೆ ಒಪ್ಪಿಸಬೇಕು ಈ ತೀರ್ಮಾನಕ್ಕೆ ಸೇರಿದವರಲ್ಲಿ ಪ್ಲಾಂಟರ್ ಗ್ರಾಫರ್ಡ್ ರೆವರೆಂಡ್ ಗೆಲಿಫರ್ಡ್ ಮೊದಲಾದ ವಿದೇಶಿಯರು ಸ್ವದೇಶಿಯರಲ್ಲಿ ಎಂ ವೆಂಕಟಕೃಷ್ಣಯ್ಯನವರು ಬೆಂಗಳೂರಿನ ಡಿ ವೆಂಕಟರಾಮಯ್ಯನವರು ತಿಂಗ್ ಚಿಕ್ಕಮಗಳೂರಿನ ಶ್ರೀನಿವಾಸರಾಯರು ದಾವಣಗೆರೆಯ ಎಚ್ ನಂಜುಂಡರಾಯರು ಇದ್ದರೆಂದು ನನ್ನ ಜ್ಞಾಪಕ ಈ ಖಾಸಗಿ ಸಭೆ ತನ್ನ ತೀರ್ಮಾನವನ್ನು ಸರಕಾರಕ್ಕೆ ಕಳಿಸಿತು ಸರಕಾರದಿಂದ ಯಾವ ಜವಾಬಾಗಲಿ ಕಾಗದ ಬಂತೆಂಬ ತಲುಪು ಚೀಟಿಯಾಗಲಿ ಬರಲಿಲ್ಲ ಮಾರನೆಯ ವರ್ಷ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಯಾರೋ ಈ ಪ್ರಸ್ತಾವವನ್ನೆತ್ತಿದರು ಗದ್ದಲವನ್ನೆಬ್ಬಿಸಿದರು What about that committee? ಸಮಿತಿ ಏನಾಯಿತು ಎಂದು ಒಬ್ಬರು ಕೇಳಿದರು ದಿವಾನರು ವಿಚ್ ಕಮಿಟಿ ಯಾವ ಸಮಿತಿ ಒಬ್ಬ ಪ್ರತಿನಿಧಿ ವಿ ಅಪಾಯಿಂಟೆಡ್ ಎ ಕಮಿಟಿ ನಾವು ಒಂದು ಸಮಿತಿ ಏರ್ಪಡಿಸಿದ್ದೇವಲ್ಲ ದಿವಾನರು ಇಟ್ ಈಸ್ ಫಾರ್ ಯು ಟು ಫೈಂಡ್ ಔಟ್ ಗೌರ್ಮೆಂಟ್ ನೋ ಆಫ್ ನೋ ಕಮಿಟಿ ನೀವೇ ಪತ್ತೆ ಮಾಡಬೇಕು ಸರಕಾ ಸಮಿತಿಯ ವಿಚಾರ ಗೊತ್ತಿಲ್ಲ ಅದಕ್ಕೆ ಮಾರನೆಯ ವರ್ಷ ಪುನಃ ಪ್ರಶ್ನೆ ವಾಟ್ ಹ್ಯಾಪನ್ ಟು ದಟ್ ಕಮಿಟಿ ಆ ಸಮಿತಿ ಏನಾಯ್ತು ದಿವಾನರು ದ ಕಮಿಟಿ ಇಸ್ ಡೆಡ್ ಸಮಿತಿ ಸತ್ತಿದೆ ಇನ್ನೊಬ್ಬರು ಇಸ್ ಇಟ್ ಬರ್ನ್ಟ್ ಆ ಬರೀಡ್ ಅದನ್ನು ಸುತ್ತಲೇ ಇಲ್ಲವೇ ಹೋಗುತ್ತಾರೆ ದಿವಾನರು ವಿಚ್ ಶುಡ್ ಯು ಲೈಕ್ ಯಾವ ರೀತಿ ಮಾಡಬೇಕು ಹೇಳಿ ಹೀಗೆ ಪದೇ ಪದೇ ಬಿಸಿ ಬಿಸಿ ಮಾತುಗಳು ದುರ್ಘರ್ಷಣೆಗಳು ಆಗುತ್ತಿದ್ದವು ಆದರೆ ಇದರಿಂದ ಯಾರೂ ನಿದ್ದೆಗೆಡಲಿಲ್ಲ ಯಾರ ಊಟಕ್ಕೂ ಪತ್ರಿಕೆಗಳನ್ನು ಓದಿದವರಿಗೆ ಇದು ಹಾಸ್ಯ ವಿಷಯವಾಯಿತು ಏಕೆಂದರೆ ಜನರ ಸಾಮಾನ್ಯ ನೆಮ್ಮದಿಗೆ ಸರಕಾರದ ಕಡೆಯಿಂದ ಯಾವ ಅಡ್ಡಿಯೂ ಬರಲಿಲ್ಲ ಶೇಷಾದ್ರಿ ಅಯ್ಯರವರನ್ನು ವಿರೋಧಿಸಿದವರು ನೂರು ಮಂದಿಯಾದರೆ ಒಳ್ಳೆಯ ಉದ್ದೇಶದಿಂದ ಸರಕಾರ ಏನೋ ಮಾಡುತ್ತಿದೆ ಅದರಿಂದ ಒಳ್ಳೆಯದೇ ಆದಿತ್ತು ಎಂದುಕೊಂಡವರು ಸಾವಿರ ಮಂದಿ ಉದಾಸೀನರಾಗಿದ್ದವರು ಹತ್ತು ಸಾವಿರ ಮಂದಿ ಟೇಂಕಾರ ಪ್ರಜಾಪ್ರತಿನಿಧಿ ಸಭೆಯ ಒಳಗಡೆ ವೈಮನಸ್ಯವೇ ಇತ್ತು ಶೇಷಾದ್ರಿ ಅಯ್ಯರ್ ಅವರ ಮಾತಿನ ಧೋರಣೆಯೂ ಮುಖಬಂಡಿಗೆಯೂ ಅಧಿಕಾರ ದರ್ಪವನ್ನು ಎತ್ತಿ ತೋರಿಸುತ್ತಿದ್ದವು ಒಂದಾನೊಂದು ಸಾರಿ ಆ ಸಭೆಯಲ್ಲಿ ಯಾರನ್ನೋ ಒಬ್ಬ ಸಭಿಕರನ್ನು ಶೇಷಾದ್ರಿ ಅಯ್ಯರ್ ದಬಾಯಿಸಿ ಕೂಡಿಸಿದರು ಆಗ ಸಭಾಪ್ರೇಕ್ಷಕರಲ್ಲಿ ಬ್ರಿಟಿಷ್ ರೆಸಿಡೆಂಟನು ಒಬ್ಬಾತ ಹೀಗೆ ರೆಸಿಡೆಂಟನು ಆಗಾಗ ಸಭೆಯಲ್ಲಿ ವೇದಿಕೆಯ ಮೇಲೆ ಕುಳಿತಿರುತ್ತಿದ್ದದ್ದು ಅಪರೂಪವಲ್ಲ ಪ್ರಸಕ್ತ ಸಂದರ್ಭದಲ್ಲಿ ರೆಸಿಡೆಂಟ್ ಆಗಿದ್ದವನು ಸರ್ ವಿಲಿಯಂ ಲೀ ವಾರ್ನರ್ ಈತನು ಮಹಾಮೇಧಾವಿ ಎಂದು ಪ್ರಭಾವಶಾಲಿ ಎಂದು ಹೆಸರಾಗಿದ್ದವನು ಈತನು ಬರೆದ ದಿ ಸಿಟಿಸನ್ ಆಫ್ ಇಂಡಿಯಾ ಎಂಬ ಪುಸ್ತಕ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿಯೂ ಪಠ್ಯ ಹೈಸ್ಕೂಲ್ ಹೆಡ್ ಆದ ಎಂ ಬಿ ಶ್ರೀನಿವಾಸ ಹೆಂಗಾರ್ಯರು ಆ ಪುಸ್ತಕವನ್ನು ಹಿಂದೂ ದೇಶದ ನಾಗರಿಕ ಎಂಬ ಹೆಸರಿನಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದರು ನಾನು ಆ ಇಂಗ್ಲಿಷ್ ಪುಸ್ತಕ ಕನ್ನಡ ಅನುವಾದ ಎರಡನ್ನು ನೋಡಿದವನು ಇಂಗ್ಲಿಷ್ ಪುಸ್ತಕದ ಭಾಷಾ ಶೈಲಿ ಲಲಿತವಾಗಿ ಗಂಭೀರವಾಗಿತ್ತು ವಿಷಯದ ಧೋರಣೆ ಮಾತ್ರ ಅಲ್ಲಲ್ಲಿ ಬ್ರಿಟಿಷರನ್ನು ಅತಿಯಾಗಿ ಹೊಗಳುವುದು ಈ ಕಾರಣದಿಂದ ಆ ಪುಸ್ತಕಕ್ಕೆ ದೊರೆತ ಮನ್ನಣೆ ಬಹುಕಾಲ ಸಾಗಲಿಲ್ಲ ಲೀ ವಾರ್ನರ್ ಮೇಲೆ ಸಾರ್ವಭೌಮ ಸರಕಾರದ ಪ್ರತಿಷ್ಠಾಪಕ ಚಂಚಲ್ ರಾಯರ ಆಗ್ರಹ ಆತ ಮೈಸೂರು ಪ್ರಜಾ ಪ್ರತಿನಿಧಿ ಸಭೆಯಲ್ಲಿ ಕುಳಿತು ಶೇಷಾದ್ರಿ ಅಯ್ಯರ್ ಅವರು ಸಭಿಕರ ಬಾಯಿ ಮುಚ್ಚಿಸಿದ ಟಿವಿ ಟಿವಿಯನ್ನು ನೋಡಿ ಅಲ್ಲಿಂದ ತನ್ನ ಬಿಡಾರಕ್ಕೆ ತೆರಳಿದ ಬಳಿಕ ಶೇಷಾದ್ರಿ ಅಯ್ಯರ್ ಅವರಿಗೆ ಒಂದು ಮೆಚ್ಚುಗೆ ಕಾಗದವನ್ನು ಬರೆದ ನೀವು ಸಭೆಯನ್ನು ನಡೆಸಿದ್ದು ಬಹಳ ಚೆನ್ನಾಗಿದೆ ತಲೆಹರಟೆ ಹರಟುವ ಸಭಿಕರನ್ನು ಹೇಗೆ ಹಾಗೆ ಬಾಯಿ ಮುಚ್ಚಿಸಿ ಅದು ಅದು ಇದು ಲೀ ವಾರ್ನರನ ಪತ್ರದ ಸಾರಾಂಶ ಶೇಷಾದ್ರಿ ಅಯ್ಯರ್ ಅವರಿಗೆ ಇದರಿಂದ ಸಂತೋಷವಾಯಿತೆಂದು ತೋರುತ್ತದೆ ಅವರು ಹೆಮ್ಮೆಯಿಂದ ಆ ಕಾಗದವನ್ನು ತಮ್ಮ ಸಹೋದ್ಯೋಗಿ ಪಿ ಚಂಚಲ್ ರಾಯರಿಗೆ ತೋರಿಸಿದರು ಹೇಳಿದರು ಶೇಷಾದ್ರಿ ಈ ಕಾಗದದಿಂದ ನೀವು ನಾಚಿಕೆ ಮೈಮುಟ್ಟಿ ನೋಡಿಕೊಳ್ಳಬೇಕಾದ ಪ್ರಸಂಗ ಇಲ್ಲಿ ಹಿಗ್ಗುತ್ತಿದ್ದೀರಿ ಬೇಕಾದ ಪ್ರಸಂಗದಲ್ಲಿ ಹಿಗುತ್ತಿದ್ದೀರಿ ನಿಮ್ಮ ಜೊತೆಗಾರನೆಂದೆಸಿ ದೆನೆಸಿಕೊಳ್ಳಲು ಈಗ ನನಗೆ ಇಷ್ಟವಿಲ್ಲ ಇಲ್ಲಿ ಪ್ರಜಾಪ್ರಾಬಲ್ಯ ಉಂಟಾಗಬಾರದು ಬ್ರಿಟಿಷ್ ಸರಕಾರ ಪ್ರತಿಷ್ಠಿತವಾಗಬೇಕು ಎಂಬುದಲ್ಲದೆ ಅವನ ಎಂಬುದಲ್ಲವೇ ಅವನ ಆಶಯ ಆ ಆಶಯಕ್ಕನುಸಾರವಾಗಿ ಆತ ಕಾಗದ ಬರೆದಿದ್ದಾನೆ ನಮಗೆ ಅದೇನು ಹೆಮ್ಮೆಯ ವಿಷಯ ಅದಕ್ಕೆ ಅವಕಾಶ ಕಲ್ಪಿಸಿದವರು ನೀವು ಸಭೆಯಲ್ಲಿ ನೀವು ತೋರಿಸುತ್ತಿರುವ ನಡವಳಿಕೆ ನನಗೆ ಕೊಂಚವೂ ಒಪ್ಪಿತವಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಸಹೋದ್ಯೋಗಿಯಾಗಿರಲಾರೆ ಈ ಹೊತ್ತೆ ಮಹಾರಾಜರಲ್ಲಿಗೆ ನನ್ನ ರಾಜೀನಾಮೆಯನ್ನು ಸಲ್ಲಿಸುತ್ತೇನೆ ಚಂಚಲ್ರಾಯರಾಯಿ ಕಟುವಾದ ಮಾತನ್ನು ಕೇಳಿದ ಮೇಲೆ ತಮ್ಮ ಧೋರಣೆಯ ಅಸಂಗತೆಯನ್ನು ಶೇಷಾದ್ರಿಯಯ್ಯರ್ ಕಂಡುಕೊಂಡರು ಚೆಂಗಲ್ರಾಯರಿಗೆ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿ ಆ ಸದ್ಯದಲ್ಲಿ ತಾವು ಏನು ಮಾಡತಕ್ಕದ್ದೆಂದು ಕೇಳಿದರು ಚಂಚಲ್ ರಾಯರು ಈ ದಿನ ಸಭಾಪ್ರಾರಂಭದಲ್ಲಿಯೇ ನೀವು ನಿನ್ನೆ ನಡೆದ ಅಸಂಗತಕ್ಕಾಗಿ ವಿಷಾದ ಸೂಚಿಸಿ ಸಭೆಯನ್ನು ಕ್ಷಮಾಪಣೆಯನ್ನು ಸಭೆಯ ಕ್ಷಮಾಪಣೆಯನ್ನು ಬೇಡತಕ್ಕದ್ದು ಶೇಷಾದ್ರಿ ಅಯ್ಯರವರಲ್ಲಿ ದೊಡ್ಡತನ ತುಂಬಿತ್ತು ಅವರು ಮರುಮಾತನಾಡದೆ ಚಂಚಲ್ರಾಯರು ಹೇಳಿದಂತೆ ನಡೆಸಿದರು ಚಂಚಲ್ರಾಯರ ಧರ್ಮ ಪಿ ಚಂಚಲ್ ರಾಯರು ಸಂಸ್ಕೃತದಲ್ಲಿ ದೊಡ್ಡ ಪಂಡಿತರು ರಾಜ್ಯ ನಿರ್ವಾಹಕ್ಕೆ ಸಂಬಂಧಪಟ್ಟ ಎಲ್ಲ ಆಧುನಿಕ ಶಾಸ್ತ್ರಗಳಲ್ಲೂ ಪರಿಣತರಾದವರು ನಡವಳಿಕೆಯಲ್ಲಿ ಪರಮ ಪ್ರಾಮಾಣಿಕರು ಪರಿಶುದ್ಧರು ಇವರು ಮದ್ರಾಸ್ ಸರ್ಕಾರದಲ್ಲಿ ಕೆಲಸ ಮಾಡಿದವರು ಆ ಆಧಿಪತ್ಯಕ್ಕೆ ರೆವಿನ್ಯೂ ಮ್ಯಾನ್ಯಲ್ ಎಂಬ ಭೂಸ್ವತ್ತಿಗೆ ಸಂಬಂಧಪಟ್ಟ ಕಾನೂನು ಕಾಯ್ದೆಗಳನ್ನು ಕ್ರೋಢೀಕರಿಸಿ ಬರೆದುಕೊಟ್ಟವರು ಆ ಮ್ಯಾನ್ಯುಯಲ್ ಗ್ರಂಥವೇ ಮೊನ್ನೆ ಮೊನ್ನೆಯವರೆಗೂ ಅಲ್ಲಿ ಪ್ರಮಾಣ ಗ್ರಂಥವಾಗಿತ್ತು ಈಚೆಗೆ ಏನಾಗಿದೆಯೋ ನನಗೆ ತಿಳಿಯದು ಚಂಚಲ್ ರಾಯರು ತಾವು ಎಲ್ಲಿ ವಾಸವಾಗಿದ್ದರೂ ತಮ್ಮ ಪಕ್ಕದ ಕೋಣೆಯಲ್ಲಿ ಒಂದಷ್ಟು ಗ್ರಂಥ ಮುದ್ರಣ ಸಾಮಗ್ರಿಯನ್ನಿರಿಸಿ ಕೆಲಸಗಾರರಿಂದ ಗ್ರಂಥ ಕಾರ್ಯ ಮಾಡಿಸುತ್ತಿದ್ದರು ಅವರು ಋಗ್ವೇದದ ಅನೇಕ ಭಾಗಗಳಿಗೂ ವಿವಾಹಾದಿ ಸಂಸ್ಕಾರಗಳಲ್ಲಿ ಉಪಯುಕ್ತವಾಗುವ ಮಂತ್ರಗಳಿಗೂ ಯಾಜ್ಞವಲ್ಕ್ಯ ಸ್ಮೃತಿ ಮೊದಲಾದ ಧರ್ಮ ನಿಬಂಧಗಳಿಗೂ ತೆಲುಗು ಲಿಪಿಯಲ್ಲಿ ತೆಲುಗು ಭಾಷೆಯಲ್ಲಿ ಪ್ರತಿಪದಾರ್ಥವನ್ನು ತಾತ್ಪರ್ಯವನ್ನು ಬರೆದು ಅಚ್ಚು ಮಾಡಿಸುತ್ತಿದ್ದರು ಪ್ರತಿದಿನವೂ ಎರಡು ಪುಟವಾದರೂ ಅಚ್ಚಾಗಬೇಕೆಂದು ನಿಯಮ ಮಾಡಿಕೊಂಡಿದ್ದರು ಹೀಗೆ ಅವರ ಧರ್ಮ ಪೋಷಣ ಕಾರ್ಯ ಅವರು ಬದುಕಿದ್ದಷ್ಟು ದಿನವೂ ನಿರಂತರವಾಗಿ ಸಾಗುತ್ತಿತ್ತು ಅವರು ಬೆಂಗಳೂರಿನಲ್ಲಿದ್ದಾಗ ಕಂಟೋನ್ಮೆಂಟಿನಲ್ಲಿ ಚತುರ್ವೇದ ಪರಿಪಾಲನ ಸಂಘ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಸಿದರು ಅದರ ಹೆಸರನ್ನು ನಾನು ಒಂದು ಕಟ್ಟಡದ ಗೇಟಿಗೆ ತಗುಲಿ ಹಾಕಿದ್ದ ಹೆಸರು ಹಲಗೆಯಲ್ಲಿ ನೋಡಿದ್ದೆ ಆ ಹಲಗೆ ತಗುಲಿ ಹಾಕಿದ್ದ ಕಟ್ಟಡದಲ್ಲಿ ಹಿಂದೆ ವೇದ ಪಾಠಶಾಲೆ ನಡೆಯುತ್ತಿತ್ತಂತೆ ನಾನು ನೋಡಿದಾಗ ಒಂದು ಪ್ರೈಮರಿ ಪಾಠಶಾಲೆ ನಡೆಯುತ್ತಿತ್ತು ಅದು ಆರ್ಕಾಡ್ ನಾರಾಯಣಸ್ವಾಮಿ ಒದಲಿಯಾರ್ ಅವರ ಮನೆ ಇರುವ ಪ್ರದೇಶದಲ್ಲಿ ಚಂಚಲ್ ರಾಯರ ವೇದಶಾಸ್ತ್ರಾಭಿಮಾನವನ್ನು ನಿದರ್ಶನ ಪಡಿಸತಕ್ಕ ಇನ್ನೊಂದು ಸಂಗತಿ ಅವರು ತಮ್ಮ ಮೊಮ್ಮಗನಿಗೆ ಕೊಡಿಸಿದ ಹೆಸರು ಹೆಸರು ಆ ಹೆಸರು ಪಾಣಿರಾವ್ ಪಾಣಿನಿರಾವ್ ಎಂಬುದು ಸಂಸ್ಕೃತ ವೈಯಾಕರಣ ಶಿರೋಮಣಿಯಾದ ಪಾಣಿನಿ ಮಹರ್ಷಿಯ ಹೆಸರನ್ನು ಮೊಮ್ಮಗನಿಗೆ ಇಟ್ಟದ್ದು ಈ ಕಾಲದವರಿಗೆ ಸೋಜಿಗವೆನಿಸಿತು ಒಂದಾನೊಂದು ದಿನ ಸಂಜೆ ಮದ್ರಾಸಿನ ಪ್ರಸಿದ್ಧ ಪುರುಷರಾದ ಸರ್ ಪಿ ಎಸ್ ಶಿವಸ್ವಾಮಿ ಅಯ್ಯರ್ ಅವರೊಡನೆ ಅವರ ಕಾರಿನಲ್ಲಿ ನಾನು ಹೋಗುತ್ತಿದ್ದೆ ಕಾರು ಹಳೆಯ ಅಠಾರ ಕಚೇರಿಯನ್ನು ಸಮೀಪಿಸಿದಾಗ ಶಿವಸ್ವಾಮಿ ಅಯ್ಯರ್ ಅವರು ಆ ಕಟ್ಟಡದ ವಿಚಾರವನ್ನೆತ್ತಿ ಏನೋ ಪ್ರಶ್ನೆ ಕೇಳಿದರು ನಾನು ಉತ್ತರ ಹೇಳುತ್ತಾ ಚಂಚಲ್ ಎಂದೆ ಶಿವಸ್ವಾಮಿ ಅಯ್ಯರ್ ಅವರು ತಟಕ್ಕನೆ ತಮ್ಮ ಎರಡೂ ಕೈ ಜೋಟಿಸಿ ಎತ್ತಿ ನಮಸ್ಕರಿಸಿ ನನಗೆ ಪರಮ ಎಂದರು ಮದರಾಸಿನಲ್ಲಿ ಸಾರ್ವಜನಿಕ ವಿಚಾರಗಳನ್ನು ಅಭ್ಯಾಸ ಮಾಡಿಸುವುದಕ್ಕೆ ಮೊದಲನೆಯ ಗುರು ಚಂಚಲ್ರಾವ್ ಎರಡನೆಯ ಗುರು ಶ್ರೀನಿವಾಸ ರಾಘವಯಂಗಾರ್ ಮದರಾಸಿನಲ್ಲಿ ಯಾವ ಯಾವ ಜನ ಏನೇನು ಕೆಲಸವನ್ನು ಬೇರೆ ಬೇರೆಯಾಗಿ ನಡೆಸುತ್ತಿದ್ದರೂ ರಾಜಕಾರ್ಯವನ್ನು ಮಾತ್ರ ಎಲ್ಲರೂ ಏಕಮುಖವಾಗಿ ಮಾಡಿಸುವುದು ಚಂಚಲ್ರಾಯರ ಕಾರಣದಿಂದ ಚಂಚಲ್ರಾಯರು ಮೊದಲನೆಯವರು ಶ್ರೀನಿವಾಸ ರಾಘವಯ್ಯಂಗಾರ್ಯರು ಎರಡನೆಯವರು ಮಿಕ್ಕವರು ಆಮೇಲೆ ಹೀಗೆ ಪ್ರತ್ಯಾಕರ ಪ್ರಖ್ಯಾತರಾಗಿದ್ದವರು ಚಂಚಲ್